ನಮಃ ಶಂಕರಾ ಗುರುಪರಂಪರೇನೆ ನಮಿಸ್ತ ಶಂಕರರ ಕೃತಿಯಾದ ಆತ್ಮಬೋಧದ ಐದನೇ ಶ್ಲೋಕವನ್ನು ನೋಡೋಣ ಅಜ್ಞಾನಕಲುಷಂ ಜೀವನ ಜ್ಞಾನಾಭ್ಯಾಸಲಂ ಕೃತ್ ಸ್ವಯಂ ನಶ್ಯೆ ಜಲಕರೆತ್ ಅಂದರೆ ಅಜ್ಞಾನದ ಕಲ್ಮಷವುಳ್ಳ ಜೀವನನ್ನು ಅಜ್ಞಾನ ಕಲುಷಂ ಜೀವಂ ಜ್ಞಾನಾಭ್ಯಾಸಾತ್ ವಿ ನಿರ್ಮಲಂ ಜ್ಞಾನಂ ಸ್ವಯಂ ಅಂಥೇಳಿ ಜ್ಞಾನವು ಅಜ್ಞಾನದ ಕಲ್ಮಶೋಳ ಜೀವನವನ್ನು ಜ್ಞಾನಾಭ್ಯಾಸದಿಂದ ಪೂರ್ಣ ನಿರ್ಮಲಗೊಳಿಸಿ ಯಾವ ರೀತಿ ನೀರನ್ನು ನಿರ್ಮಲಗೊಳಿಸಿದಂತಹ ಯಾವುದು ಕಥಕರೆಣುವತ್ ಅಂದರೆ ಯಾವುದೋ ಒಂದು ಚಿಲ್ಲದ ಬೀಜ ಅಂತೇಳಿ ಅದರ ಹುಡಿ ಹೇಗೆ ನೀರನ್ನು ನಿರ್ಮಲಗೊಳಿಸ್ಗೊಳಿಸ್ತದೋ ಅದೇ ರೀತಿಯಲ್ಲಿ ಈಗ ನಾವು ಬ್ಲೀಚಿಂಗ್ ಪೌಡರ್ ಅಂತೇಳಿ ಹೇಳ್ತಾರೆ ಅಥವಾ ಯಾವುದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಹೇಳ್ತಾರೆ ಹೀಗೆ ಯಾವುದು ನೀರನ್ನು ನಿರ್ಮಲಗೊಳಿಸ್ತದೋ ಅದೇ ರೀತಿಯಲ್ಲಿ ನಮ್ಮ ಕಲ್ಮಶವನ್ನು ಜ್ಞಾನವು ಹೋಗಲಾಡಿಸ್ತದೆ ಇದರಿಂದಾಗಿ ತಾನು ಕಾಣದೇ ಹೋಗ್ತದೆ ಯಾವುದು ನಶೇತ್ ಸ್ವಯಂ ನಶಿಯತ್ತು ಜ್ಞಾನವು ಕೂಡ ಕಾಣದೇ ಹೋಗ್ತದೆ ಅಂದರೆ ಅಜ್ಞಾನದ ಕಲ್ಮಶ ಉಳ್ಳಂತಹ ಜೀವನವನ್ನು ಜ್ಞಾನಾಭ್ಯಾಸದಿಂದ ಪೂರ್ಣ ನಿರ್ಮಲಗೊಳಿಸಿ ಜ್ಞಾನವು ಕಾಣಿಸುವುದಿಲ್ಲ ಅಜ್ಞಾನವನ್ನು ಮಾತ್ರ ಹೋಗಲಾಡಿಸಿ ಅಲ್ಲಿ ಕರಗಿ ಹೋಗ್ತದೆ ಲೀನವಾಗಿ ಹೋಗ್ತದೆ ಅಂಥೇಳಿ ಇಲ್ಲಿ ಐದನೇ ಶ್ಲೋಕದಲ್ಲಿ ಹೇಳ್ತಾರೆ ಅಂದರೆ ಸತತವಾಗಿ ಮಾಡ್ತಕ್ಕಂಥ ಜ್ಞಾನಾಭ್ಯಾಸ ಅಜ್ಞಾನದಿಂದ ಕಲುಷಿತವಾದಂತಹ ಜೀವನನ್ನು ಜೀವಾತ್ಮನನ್ನು ನಿರ್ಮಲಗೊಳಿಸಿ ಅಶುದ್ಧವಾದ ನೀರನ್ನು ಶುದ್ಧ ಶುದ್ಧಗೊಳಿಸಿ ತಾನು ಹೋಗುವ ಅಡಿಯಲ್ಲಿ ನಿಲ್ಲತಕ್ಕಂತಹ ಕತಕ ರೇಣುವಿನಂತೆ ಸ್ವತಃ ನಾಶ ಹೊಂದುತದೆ ಈ ಶ್ಲೋಕದಲ್ಲಿ ಅಜ್ಞಾನದಿಂದ ಕಲುಷಿತವಾದಂತಹ ಆತ್ಮವೇ ಜೀವ ಅಥವಾ ವ್ಯಕ್ತಿ ಅಂತೇಳಿ ವಿವರಿಸಲ್ಪಟ್ಟಿದೆ ಆಧ್ಯಾತ್ಮಿಕ ಅಜ್ಞಾನ ಬುದ್ಧಿಯ ಚಂಚಲತೆಯನ್ನು ಉಂಟುಮಾಡುತ್ತದೆ ಆತ್ಮದ ಬಗೆಗಿನ ತಿಳುವಳಿಕೆ ಇಲ್ಲದಿದ್ದರೆ ಮನಸ್ಸು ಬುದ್ಧಿ ಎಂಬ ಉಪಕರಣ ಆತ್ಮತತ್ವವನ್ನು ಪ್ರತಿಬಿಂಬಿಸ್ತದೆ ಮನಸ್ಸು ಬುದ್ಧಿ ಎನ್ನತಕ್ಕಂತಹದ್ದು ನಿಜವಾಗಿ ಆತ್ಮತತ್ವವನ್ನು ಪ್ರತಿಬಿಂಬಿಸುವಂಥದ್ದು ಶುದ್ಧವಾಗಿದ್ದರೆ ಇಲ್ಲದಿದ್ದರೆ ಪ್ರತಿಬಿಂಬ ಕಾಣುವುದಿಲ್ಲ ಕನ್ನಡಿ ಶುದ್ಧವಾಗಿಲ್ಲದಿದ್ದರೆ ಪ್ರತಿಬಿಂಬ ಕಾಣುವುದಿಲ್ಲ ಅದನ್ನು ಚೆನ್ನಾಗಿ ಒರೆಸಿದಾಗ ಮಾತ್ರ ಕಾಣುತ್ತದೆ ಹಾಗೆ ಪ್ರತಿಬಿಂಬಿಸಲ್ಪಟ್ಟಂಥ ಆತ್ಮ ಚೈತನ್ಯವೇ ಜೀವ ಜಡವಸ್ತುವಿನ ಬಂಧನವನ್ನು ಅನುಭವಿಸ್ತಾ ಇರುವಂಥದ್ದು ಈ ಜೀವ ಇದನ್ನು ಕನ್ನಡಿಯಲ್ಲಿ ಕಾಣುವ ನಮ್ಮ ಪ್ರತಿಬಿಂಬಕ್ಕೆ ಹೋರಿಸಬಹುದು ಪ್ರತಿಫಲಕವಾದಂತಹ ಕನ್ನಡಿ ಪೀನ ಅಥವಾ ನಿಮ್ನವಾಗಿದ್ದರೆ ಅದರಂತೆಯೇ ನಮ್ಮ ಪ್ರತಿಬಿಂಬವು ಸಹ ಅಸ್ವಾಭಾವಿಕವಾಗಿ ವಿಕಾರವಾಗಿ ಕಾಣುತ್ತದೆ ಅಥವಾ ಸರಿಯಾಗಿದ್ದರೂ ಅದಕ್ಕೆ ಧೂಳು ಆವರಿಸಿದರೆ ನಮಗೆ ಕಾಣಿಸುವುದಿಲ್ಲ ಅದರಲ್ಲಿ ಪ್ರತಿಬಿಂಬ ನಮ್ಮ ಅಜ್ಞಾನವೆಂಬಂತಹ ಧೂಳು ನಮ್ಮ ಪ್ರತಿಬಿಂಬದ ಅಸ್ವಾ ಅಂದರೆ ಮನಸ್ಸಿನಲ್ಲಿ ಕಶ್ಮಲ್ಲ ಇದ್ದರೆ ಕನ್ನಡಿಯಲ್ಲಿ ಧೂಳು ಇದ್ದ ಹಾಗೆ ನಮ್ಮ ಪ್ರತಿಬಿಂಬದ ಅಸ್ವಾಭಾವಿಕ ವಿಕಾರ ಕೊನೆಗೊಳ್ಳಬೇಕಾದರೆ ಸರಿಪಡಿಸಬೇಕು ಕನ್ನಡಿಯನ್ನು ಮನಸ್ಸು ಅಥವಾ ಬುದ್ಧಿಯನ್ನು ಅಥವಾ ಆ ಇದನ್ನು ನಾಶಪಡಿಸಬೇಕು ವಿಕಾರವನ್ನು ಮನಸ್ಸು ಬುದ್ಧಿ ಅನ್ನತಕ್ಕಂಥ ಉಪಕರಣ ಶುದ್ಧ ಮತ್ತು ಸ್ತಬ್ಧವಾದಾಗ ಮಾತ್ರ ಜೀವದ ವಿಕಾರಗಳು ಕೊನೆಗೊಳ್ಳುತ್ತವೆ ಸಂಪೂರ್ಣವಾಗಿ ಶುದ್ಧ ನಿರ್ಮಲ ಮತ್ತು ನಿಶ್ಚಲವಾದ ಮನಸ್ಸು ಅದು ಮನಸ್ಸಾಗಿ ಉಳಿಯಲಿಕ್ಕಿಲ್ಲ ಯಾಕಂದರೆ ಮನಸ್ಸಿನ್ನುವಂಥದ್ದು ಯೋಚನಾ ಪ್ರವಾಹ ಸಂಕಲ್ಪ ಮಾತ್ರ ಅದು ಆಗ ಮನೋನಾಶ ಆದಾಗ ಅಂದರೆ ಸಂಕಲ್ಪಗಳ ಬೇರೆ ಬೇರೆ ಪ್ರವಾಹ ವಿಕಲ್ಪಗಳು ಇರುವುದಿಲ್ಲ ಜೀವತ್ವ ಭಾವನೆ ಪುನಃ ನಿತ್ಯ ವಸ್ತುವಾದಂಥ ಪರಮಾತ್ಮನಿಂದ ಐಕ್ಯವಾಗಿ ಜೀವತ್ವ ಕೊನೆಗೊಳ್ಳುತ್ತದೆ ಆತ್ಮ ಪರಮಾತ್ಮವಾಗ್ತದೆ ಮನಸು ನಿಶ್ಚಲವಾಗುವಂಥದ್ದು ಮತ್ತೆ ಕೊನೆಯಲ್ಲಿ ವಿಲೀನವಾಗುವಂಥದ್ದು ಜ್ಞಾನಾಭ್ಯಾಸ ಎನ್ನತಕ್ಕಂಥ ಒಂದೇ ಒಂದು ಧ್ಯಾನ ಮಾರ್ಗದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಆಗಲೇ ಚಿಂತಾ ಕೊನೆ ನಮ್ಮ ಸಹಜವಾದ ಹಾಗಾಗಿ ಮನಸ್ಸನ್ನು ಇಲ್ಲವಾಗಿಸುವುದ್ರೆ ಏನರ್ಥ ಚಿತ್ತ ವಿಕಲ್ಪಗಳನ್ನು ಇಲ್ಲವಾಗಿಸುವಂಥದ್ದು ಬೇರೆ ಬೇರೆ ಆಲೋಚನೆಗಳು ಬಾರದಾಗಿ ಮಾಡುವಂಥದ್ದು ನಮ್ಮ ಸಹಜವಾದ ಐಕ್ಯತೆಯನ್ನು ನಾನು ಎನ್ನತಕ್ಕಂಥ ಭಾವನೆಯನ್ನು ಜಡ ಬೇರ್ಪಡಿಸಿ ಅದನ್ನು ನಾನು ಎನ್ನತಕ್ಕಂಥ ಈ ಭಾವನೆಯನ್ನು ಆಧ್ಯಾತ್ಮಿಕ ತತ್ವದಲ್ಲಿ ಅಂದರೆ ಪರಬ್ರಹ್ಮದಲ್ಲಿ ನೆಲೆಗೊಳಿಸುವಂಥದ್ದೇ ಧ್ಯಾನದ ಕಲೆ ಸಿದ್ಧಿ ಧ್ಯಾನ ಅಂದರೆ ಹಾಗೆ ಲೌಕಿಕ ಇದರಿಂದ ಮನಸ್ಸನ್ನು ತೆಗೆದು ಆ ಪಾರಮಾರ್ಥಿಕ ತತ್ವದಲ್ಲಿ ನೆಲೆಗೊಳಿಸುವಂಥದ್ದು ಈ ಕಲೆ ಇದನ್ನೇ ಮುಂದೆ ಮುಂದೆ ಆತ್ಮಬೋಧದಲ್ಲಿ ಹೇಳ್ತದೆ ಈ ಜಡ ದೇಹ ನಾನು ಎನ್ನತಕ್ಕಂಥ ಸತತ ಭಾವನೆಯಲ್ಲಿಯೇ ನಮ್ಮ ಜೀವತ್ವ ಭಾವನೆ ಇದೆ ಅದನ್ನು ನಾನು ಆತ್ಮ ಎನ್ನತಕ್ಕಂಥ ಭಾವನೆಯಿಂದ ನಿಸ್ಸಂದೇಹವಾಗಿ ಪರಿವರ್ತಿಸಬಹುದು ಆದರೆ ಆಗಲೂ ಸಹ ಸತತ ಚಿಂತನೆಯ ಯೋಚನೆಯ ಧಾರೆ ಇದ್ದೇ ಇರ್ತದೆ ಆದ ಕಾರಣ ಆಗಲೂ ಸಹ ಆ ಅನುಭಾ ಅನುಭವ ವೃತ್ತಿಜ್ಞಾನ ಒಂದು ನಿರ್ದಿಷ್ಟ ಸ್ಥಿತಿ ಮಾತ್ರ ಆ ಕಾಲಕ್ಕೆ ಮಾತ್ರ ಆದ ಕಾರಣ ಅದು ಪರಿಪೂರ್ಣವಾಗಲಿಕ್ಕಿಲ್ಲ ಒಂದು ಕ್ಷಣ ಮಾತ್ರ ಧ್ಯಾನದ ಸಮಯದಲ್ಲಿ ಮಾತ್ರ ಈ ಸಂದೇಹವನ್ನು ಈ ಶ್ಲೋಕದಲ್ಲಿ ನಿವಾರಣೆ ಮಾಡಿದ್ದಾರೆ ಹೇಗೆ ಮನಸ್ಸನ್ನು ವಿಲೀನಗೊಳಿಸಿ ಧ್ಯಾನವೂ ಸಹ ಅಂತ್ಯಗೊಳ್ಳುತ್ತದೆ ನಿದ್ರೆ ಮಾಡಲು ನಾವು ಮಾಡತಕ್ಕಂಥ ಪ್ರಯತ್ನವಿಲ್ಲ ನಾವು ನಿದ್ರಿಸಿದ ಕೂಡಲೇ ಅಂತ್ಯಗೊಳ್ಳೋದಿಲ್ವೇ ಪ್ರಯತ್ನ ಅಂತ್ಯಗೊಳ್ಳುತ್ತದೆ ನಿದ್ರೆ ಬರ್ತದೆ ಇಲ್ಲಿ ಕೊಟ್ಟಿರತಕ್ಕಂಥ ಉದಾಹರಣೆ ಕಥಕ ರೇಣು ಅಂದರೆ ನೀರನ್ನು ಶುಭ್ರಗೊಳಿಸಲಿಕ್ಕೆ ಹಿಂದೆ ನಮ್ಮವರು ಉಪಯೋಗಿಸ್ತಾ ಸಾಧನ ಮಳೆಗಾಲದಲ್ಲಿ ಕೆರೆ ಬಾವಿಗಳ ನೀರು ಮಣ್ಣಿನಿಂದ ಮಿಶ್ರಿತವಾದ ಕೆಂಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಥಕ ನೀರಿನ ಮೇಲೆ ಚಿಲ್ಲುತ್ತಾ ಅದಕ್ಕೆ ಚಿಲ್ಲದ ಹುಡಿ ಚಿಲ್ಲದ ಬೀಜದ ಹುಡಿ ಅಂತಲೂ ಕೂಡ ಹೇಳ್ತಾರೆ ಆಗ ಅದು ಲೋಳೆಯಂತೆ ಆಗಿ ಅದರ ಮೇಲೆ ಸಣ್ಣ ಪೊರೆಯಂತೆ ಹರಡಿಕೊಳ್ತಾ ಇತ್ತು ನೀರಿನಲ್ಲಿರುವ ಮಣ್ಣಿನ ಕಣಗಳನ್ನೆಲ್ಲ ತಕ್ಕೊಂಡು ಆ ಪೊರೆ ತಾಳದಲ್ಲಿ ನಿಲ್ಲುತ್ತಾ ಇತ್ತು ಹೀಗೆ ನೀರಿನಲ್ಲಿರುವ ಕೊಳೆ ಹೋಗುವುದಲ್ಲೇ ಉಪಯೋಗಿಸಿದ ಸಾಧನವಾದ ಕಥಕ ರೇಣು ಸಹ ಹೋಗಿ ಕಳೆಗ ನಿಲ್ಲುವುದರಿಂದ ನೀರು ಅತ್ಯಂತ ಪರಿಶುದ್ಧ ಆಗ್ತಾ ಇತ್ತು ಅದನ್ನು ಬೇರೆ ಪಾತ್ರೆಗೆ ಬಗ್ಗಿಸಿಕೊಂಡು ಉಪಯೋಗಿಸಿಕೊಳ್ಳುವುದಾಗಿತ್ತು ಹಿಂದಿನ ನೆರೆಗಳಲ್ಲಿ ನಾವು ಪಟ್ಟಣಗಳಲ್ಲಿ ಕೂಡ ಹಿಂದಿನ ದಿನಗಳಲ್ಲಿ ಏನು ಮಾಡ್ತೇವೆ ನಾವು ಈಗ ನಾವು ಪಟಿಕ ಆ್ಯಲಮ್ ಅಂತ ಹೇಳಿದೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅದನ್ನು ಈ ರೀತಿಯಾಗಿ ಉಪಯೋಗಿಸ್ತೇವೆ ನೀರನ್ನು ಶುದ್ಧ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ನೀರಿನಲ್ಲಿ ಅದು ಹೇಗೆ ಲೀನವಾಗಿ ಅದೇ ರೀತಿಯಲ್ಲಿ ಜ್ಞಾನ ಅಂದರೆ ಈ ಮನಸ್ಸಿನ ಸಂಕಲ್ಪ ವಿಕಲ್ಪಗಳೆಲ್ಲವೂ ಕರಗಿ ಹೋಗ್ತದೆ ಯಾವುದರಲ್ಲಿ ಸತ್ಯಜ್ಞ ಆತ್ಮಜ್ಞಾನದಲ್ಲಿ ಆಗ ಬೇರೆ ಯಾವುದೇ ವಿಕಲ್ಪ ಉಂಟಾಗುವುದಿಲ್ಲ ಅಂಥೇಳಿ ಈ ಒಂದು ಶ್ಲೋಕದ ತಾತ್ಪರ್ಯ ಅಜ್ಞಾನಕುಷಂಜೀವಂ ಜ್ಞಾನಾಭ್ಯಾಸದ ವಿ ನಿರ್ಮಲ ಕೃತ್ ಜ್ಞಾನಂ ಸ್ವಯಂ ನಶ್ಯೇತ್ ಜಲಂ ಕಥಕ ರಿಣುವತ್ ಅಂಥೇಳಿ ಮುಂದಿನದನ್ನು ನಾಳೆ ದಿವಸ ನೋಡೋಣ ಮುಂದಿನ ವಿಚಾರ ಜಗದ್ಭ್ರಮೆ ಎನ್ನತಕ್ಕಂಥ ವಿಚಾರ ಅದು ಮುಂದೆ ಅದನ್ನು ನಾಳೆ ನೋಡೋಣ ಹರೇ ರಮ ಶ್ರೀ ಶಂಕರಾರ್ಪಿತಮಸ್ತು ಓಂ ತತ್ಸತ್